ಕೃಷ್ಣಯ್ಯರ್ ಅವರ ಸಹಾಯಭತಿ ಕೆಎಸ್ ಕೃಷ್ಣಯ್ಯರ್ ಅವರು ಬಹು ವರ್ಷ ಬೆಂಗಳೂರಿನ ಸಾರ್ವಜನಿಕರಲ್ಲಿ ಪ್ರಮುಖರಾಗಿದ್ದರು ನನ್ನ ಜೀವನದಲ್ಲಿ ಅವರ ಸಂಬಂಧ ಹೆಚ್ಚಾಗಿತ್ತು ಅವರಿಗೆ ನನ್ನ ಅಂತರಂಗದ ಕೃತಜ್ಞತೆ ಸಲ್ಲಿಸುವುದು ನನಗೆ ಇಷ್ಟವಾದ ಕರ್ತವ್ಯ ಕೃಷ್ಣಯ್ಯರ್ ಬೆಂಗಳೂರಿನಲ್ಲಿ ಹೆಸರುವಾಸಿಯಾದ ಮನೆತನ ಅವರ ತಾತಂದಿರು ಅರವಾಮುನಶಿ ಕೃಷ್ಣಯ್ಯರ್ ಎಂಬರು ಈ ಅರವಾಮುನಶಿಯವರು ಬ್ರಿಟಿಷ್ ಕಮಿಷನರುಗಳ ಕಾಲದಲ್ಲಿ ಅವರ ಸಮ್ಮುಖದಲ್ಲಿ ದ್ವಿಭಾಷಿಯಾಗಿದ್ದವರು ಎಂದರೆ ಇಂಗ್ಲಿಷ್ ತಮಿಳು ಎರಡರಲ್ಲಿಯೂ ಸಮರ್ಥರಾಗಿದ್ದವರು ಕಮಿಷನರುಗಳಿಗೆ ಇಂಟರ್ಪ್ರಿಟರ್ ಆಗಿದ್ದರು ಅವರ ಮನೆ ಚಿಕ್ಕಪೇಟೆಯ ದಕ್ಷಿಣ ಪಾರ್ಶ್ವದ ಶ್ರೇಣಿಯಲ್ಲಿ ಬೆತಿಂಗ್ಘಾಟ್ ಗಲಿಯ ಮೂಲೆಯಿಂದ ಮೂರು ನಾಲ್ಕು ಮನೆಗಳ ಆಚೆ ಪೂರ್ವಕೆ ಮನೆಯೊಳಗೆ ವಿಶಾಲವಾಗಿ ಸೊಗಸಾಗಿ ಕಟ್ಟಿದ ಕಟ್ಟಡ ಒಳ್ಳೆಯ ಅಂಗಾಡ ಕಂಬಗಳು ಬೋಧಿಗೆಗಳು ಬಾಗಿಲುವಾಡಗಳು ಕಮಾನು ಕಂಗೋರುಗಳು ಆ ಕಾಲದ ಕೆಲಸಗಾರಿಕೆಯನ್ನು ಪ್ರಕಾಶಪಡಿಸುತ್ತವೆ ಮಹಡಿಯ ಮೇಲೂ ಕೆಳಗಡೆಯೂ ನಾಲ್ಕಾರು ಕೊಠಡಿಗಳಿದ್ದವು ಚಿಕ್ಕಪೇಟೆಯಿಂದ ಅದರ ಹಿಂದಿನ ಬೀದಿಯವರೆಗೂ ಮನೆ ಅಖಂಡವಾಗಿತ್ತು ಅರವಾಮುನಶಿಯವರಿಗೆ ಮೂವರು ಗಂಡು ಮಕ್ಕಳು ಅವರಲ್ಲಿ ಎರಡನೆಯವರು ಸುಬ್ರಹ್ಮಣ್ಯಯ್ಯರ್ ಎಂಬರು ಅವರ ದತ್ತುಪುತ್ರರು ಕೃಷ್ಣಯ್ಯರ್ ಕೃಷ್ಣಯ್ಯರ್ ಅವರ ಜನಕ ಅಮಲ್ದಾರರಾಗಿದ್ದ ನಾಗೇಶ್ವರ ಅಯ್ಯರ್ ಅವರು ನಾಗೇಶ್ವರಯ್ಯರ್ ಅವರು ತುಮಕೂರು ಮೊದಲಾದ ಸ್ಥಳಗಳಲ್ಲಿಯೂ ಅಧಿಕಾರದಲ್ಲಿದ್ದವರು ಅವರು ಬಹುಶಃ ಪೊಲೀಸ್ ಸೂಪರಿಂಟೆಂಡೆಂಟ್ ರಾಗಿಯೂ ಇದ್ದರೆಂದು ತೋರುತ್ತದೆ ಈ ಕುಟುಂಬದ ಮೂಲ ಸ್ಥಾನ ಕಂಬೈನಲ್ಲೂರು ಅದು ಸೇಲಂ ಜಿಲ್ಲೆಯ ಒಂದು ಹಳ್ಳಿ ಶ್ರೀಮಂತಿಕೆ ಕೆಎಸ್ ಕೃಷ್ಣಯ್ಯರ್ ಅವರು ಆ ಕಾಲದ ಗಣನೆಯಲ್ಲಿ ಶ್ರೀಮಂತರಾಗಿ ಹುಟ್ಟಿದವರು ಅವರಿಗೆ ಭೂ ಚಿನ್ನ ಬೆಳ್ಳಿ ನಗದು ಕೆಲವು ಬಾರಿ ಕಂಪನಿಗಳಲ್ಲಿ ಷೇರುಗಳು ಎಲ್ಲ ಪಿತ್ರಾರ್ಜಿತವಾಗಿ ಬಂದಿದ್ದವು ಕೃಷ್ಣಯ್ಯರ್ ಸ್ನೇಹ ತತ್ಪರರು ಚಿಕ್ಕಂದಿನಿಂದ ಅನ್ಯ ಜನರಲ್ಲಿ ಪ್ರೀತಿ ವಿಶ್ವಾಸಗಳನ್ನು ತೋರಿಸಿ ಸಂಪಾದಿಸಿಕೊಂಡಿದ್ದವರು ಅವರ ಸ್ವಭಾವವೇ ಸಾತ್ವಿಕವಾದದ್ದು ಅವರು ತಮ್ಮ ತಾಯಿಯನ್ನು ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದರು ಸೌಜನ್ಯ ಪರಿಶುದ್ದಿ ಈ ಎರಡೂ ಗುಣಗಳು ತಮ್ಮ ತಾಯಿ ಪಾರ್ವತಮ್ಮನವರ ವರಪ್ರಸಾದವೆಂದು ಅವರು ಭಾವಿಸಿದರು ನಾನು ಕೃಷ್ಣಯ್ಯರವರನ್ನು ಮೊದಲು ಕಾಣುವ ವೇಳೆಗೆ ಅವರು ಬಿಎ ಪಾಸ್ ಮಾಡಿ ಜವಳಿ ವ್ಯಾಪಾರದಲ್ಲಿ ಪ್ರತಿಷ್ಠಿತರಾಗಿದ್ದರು ನಾನಾದರೂ ಹಳ್ಳಿ ಮುಖ ಯಾವ ಕಾಲೇಜು ಮುಖವನ್ನು ಕಾಣದವನು ಮತ್ತು ಜೀವನೋಪಾಯಕ್ಕಾಗಿ ಪರದಾಡುತ್ತಿದ್ದವನು ನನಗೆ ಕೃಷ್ಣಯ್ಯರವರನ್ನು ಕಂಡರೆ ಆಶ್ಚರ್ಯ ಸಂತೋಷ ಮೆಚ್ಚುಗೆ ಇವರು ವಿದ್ಯಾಪ್ರವೀಣರಾಗಿ ಐಶ್ವರ್ಯವಂತರಾಗಿ ಪ್ರಭಾವಶಾಲಿಯಾದ ಕುಟುಂಬಕ್ಕೆ ಸೇರಿದವರಾಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಲಿಲ್ಲವಲ್ಲ ಸ್ವತಂತ್ರರಾಗಿ ನಿಂತಿದ್ದಾರಲ್ಲ ಇದು ನನಗೆ ಆಶ್ಚರ್ಯ ಕೃಷ್ಣಯ್ಯರಿಗೆ ಸ್ಪೋರ್ಟ್ಸ್ ಯುವಕರ ಹೆಚ್ಚು ಉತ್ಸಾಹ ಅದರಲ್ಲಿಯೂ ಈಜಿಯುವುದರಲ್ಲಿ ಅತಿಶಯವಾದ ಉತ್ಸಾಹ ಹತ್ತಾರು ಮಂದಿ ಯುವಕರನ್ನು ಪ್ರೋತ್ಸಾಹಪಡಿಸಿ ಅವರಿಗೆ ಈಜಿಯುದನ್ನು ಕಲಿಸಿಕೊಟ್ಟರು ಬೊಂಬಾಯಿಗೆ ನಾವು ಹೋಗಿದ್ದಾಗ ಜುಹು ಸುಮುದ್ರ ತೀರದಲ್ಲಿ ಅವರು ಬಹುಶಃ ನಾಗೇಶ್ವರಯ್ಯರವರು ಈಜಿದ್ದು ನನಗೆ ಜ್ಞಾಪಕದಲ್ಲಿದೆ ನನಗೆ ಅವರ ಪರಿಚಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿರಬಹುದು ಆಗ ಕೃಷ್ಣಯ್ಯರವರು ಚಿಕ್ಕಪೇಟೆಯಲ್ಲಿ ತಮ್ಮ ಮನೆಯಲ್ಲಿಯೇ ಜವಳಿ ಅಂಗಡಿ ನಡೆಸುತ್ತಿದ್ದರಲ್ಲದೆ ಐರೀಶ್ ಪ್ರೇಸ್ ಎಂಬ ಮುದ್ರಣ ಸಂಸ್ಥೆಗೂ ಕೊಂಚ ಬಂಡವಾಳವನ್ನು ಸರಳವಾಗಿ ಕೊಟ್ಟಿದ್ದಾರೆ ಎಂದು ನನ್ನ ಜ್ಞಾಪಕ ಜವಳಿ ಅಂಗಡಿಯ ಸಂಬಂಧದಲ್ಲಿಯೂ ಐರೀಶ್ ಪ್ರೇಸಿನ ಸಂಬಂಧದಲ್ಲಿಯೂ ಸೇರಿದ್ದ ಮೂವರು ನಾಲ್ವರು ಮಹನೀಯರಲ್ಲಿ ಸಿ ಕೃಷ್ಣಮಾಚಾರ್ಯರೆಂಬುವರೊಬ್ಬರು ಕೃಷ್ಣಮಾಚಾರ್ಯರು ಕೃಷ್ಣಮಾಚಾರ್ಯರು ತುಂಬಾ ವಿಚಕ್ಷಣರು ಜಾಣರು ಯೋಜಕರು ಈ ಕೃಷ್ಣಮಾಚಾರ್ಯರ ಮಕ್ಕಳೇ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ಸಿ ಸುಂದರಾಚಾರ್ಯರು ಹಾಗೆ ಕೆಲವು ತಿಂಗಳ ಹಿಂದೆ ಕೃಷ್ಣವಾಚಾರ್ಯರು ತಮ್ಮ ಮಗ ಸುಂದರಾಚಾರ್ಯರಿಗೂ ಮತ್ತು ಆತನ ತಮ್ಮ ಇನ್ನು ಚಿಕ್ಕ ಆ ಹುಡುಗನಿಗೂ ಇಂಗ್ಲಿಷ್ ಪಾಠ ಹೇಳುವುದಕ್ಕಾಗಿ ನನ್ನನ್ನು ಪ್ರೈವೇಟ್ ಟ್ಯೂಟರ್ ಆಗಿ ನಿಯಮಿಸಿಕೊಂಡಿದ್ದರು ಕಾಲಕ್ರಮದಲ್ಲಿ ಅವರಿಗೂ ನನಗೂ ಇದ್ದ ಪರಿಚಯ ಬೆಳೆಯಿತು ನನ್ನ ತಲೆಹರಟೆ ಆಗಲೇ ಉಪಕ್ರಮವಾಗಿತ್ತು ನಾನು ಕೆಲವು ಸಂಸ್ಕೃತ ಶ್ಲೋಕಗಳನ್ನು ಇಂಗ್ಲಿಶಿಗೆ ಪದ್ಯ ರೂಪದಲ್ಲಿ ತರ್ಜುಮೆ ಮಾಡಿ ಹರೀಶ್ ಪೆಸ್ನಲ್ಲಿ ನೂರು ಪ್ರತಿ ಅರ್ಚು ಮಾಡಿಸಿದೆ ಕೃಷ್ಣಮಾಚಾರ್ಯರಿಗೆ ಇದರಿಂದ ಬಲು ಹಿಗ್ಗು ಕೃಷ್ಣಮಾಚಾರ್ಯರಿಗೂ ಕೃಷ್ಣಯ್ಯರವರಿಗೂ ನನಗೂ ಸಮಾನವಾದ ಸಂಧಿ ಕೆಟಿ ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್ ಯಾವುದೋ ನಿಮಿತ್ತದಿಂದ ಅಪ್ಪಣ್ಣನವರು ಒಂದು ಸಾಯಂಕಾಲ ಭೋಜನಕೂಟವನ್ನು ಏರ್ಪಡಿಸಿದ್ದರು ಅಲ್ಲಿ ತಾಂಬೂಲ ವಿನಿಯೋಗದ ಕಾಲದಲ್ಲಿ ಕೃಷ್ಣವಾಚಾರ್ಯರು ನನ್ನ ಬರಹದ ಒಂದು ಕೃತಿಯನ್ನು ಕೃಷ್ಣಯ್ಯರ ಕೈಗೆ ಕೊಟ್ಟರು ಕೃಷ್ಣಯ್ಯರ್ ಅವರು ಅದನ್ನು ತಮ್ಮ ಅಣ್ಣಂದಿರಾದ ಕೃಷ್ಣಸ್ವಾಮಿ ಅಯ್ಯರಿಗೂ ನಾರಾಯಣಯ್ಯರಿ ಅಯ್ಯರ್ ಮೊದಲಾದ ಸ್ನೇಹಿತರಿಗೂ ತೋರಿಸಿ ಸಂಭ್ರಮ ಹೀಗೆ ಪ್ರಾರಂಭವಾದದ್ದು ಕೃಷ್ಣಯ್ಯರವರಿಗೂ ನನಗೂ ಸ್ನೇಹ ಆ ವೇಳೆಗೆ ನನಗೆ ಎಆರ್ ನಾಗೇಶ್ವರಯ್ಯರ್ ಅವರ ಪರಿಚಯವಾಗಿರಲಿಲ್ಲ ವಿದ್ಯಾಭ್ಯಾಸ ಕೃಷ್ಣಯ್ಯರು ಬಿಎ ಪಾಸು ಮಾಡಿದ್ದು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಿಂದ ಅವರು ವಿಶೇಷ ವ್ಯಾಸಂಗ ಮಾಡಿದ್ದ ವಿಷಯಗಳು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಈ ಎರಡೂ ನನ್ನ ವೃತ್ತಿಗೆ ಹೆಚ್ಚಾಗಿ ಸಂಬಂಧಪಟ್ಟವು ಕೃಷ್ಣಯ್ಯರಿಗೂ ನನಗ ಸ್ನೇಹ ದೃಢಪಟ್ಟದ್ದಕ್ಕೆ ಇದು ಒಂದು ಕಾರಣವಿರಬಹುದು ನಮ್ಮ ಮಾತುಕತೆಗಳಲ್ಲಿ ಎರಡು ವಿಷಯಗಳು ಚರ್ಚೆಗೆ ಬರುತ್ತಿದ್ದವು ಕೃಷ್ಣಯ್ಯರು ಮದ್ರಾಸಿನಲ್ಲಿ ಓದುತ್ತಿದ್ದಾಗ ಎಆರ್ ನಾಗೇಶ್ವರಯ್ಯರ್ ಅವರು ಮದ್ರಾಸಿನಲ್ಲಿ ವಿದ್ಯಾರ್ಥಿಯಾಗಿದ್ದರು ಅವರಿಬ್ಬರು ಸಜಾತೀಯರಾಗಿ ಪೂರ್ವ ಪರಿಚಯವಿದ್ದ ಕಾರಣದಿಂದ ಅವರ ಸ್ನೇಹ ಗಾಳವಾಯಿತು ಕೃಷ್ಣಯ್ಯರು ಮದ್ರಾಸಿನಲ್ಲಿ ಕಾಯಿಲೆ ತುಂಬಾ ಕಾಯಿಲೆ ಶ್ವಾಸಕೋಶದ ದುರ್ಬಲತೆ ದುರ್ಬಲತೆಯಿಂದಂಟಾದದ್ದು ಆ ಕಾಯಿಲೆಯ ಸಂದರ್ಭದಲ್ಲಿ ನಾಗೇಶ್ವರಯ್ಯರ್ ಅವರು ಕೃಷ್ಣಯ್ಯರ್ ಅವರಿಗೆ ಮಾಡಿದ ಸೇವೆ ಸತ್ಕಾರಗಳನ್ನು ಕೃಷ್ಣಯ್ಯರು ಪದೇ ಪದೇ ನೆಲೆಸಿಕೊಳ್ಳುತ್ತಿದ್ದರು ಹಾಗೆಯೇ ಆಗ ಪಕ್ಕದಲ್ಲಿದ್ದು ಸೇವೆ ಮಾಡಿದ ಮತ್ತೊಬ್ಬ ಬಂಧುಗಳು ಸಭಾಪತಯ್ಯರ್ ಎಂಬುವರು ಇವರು ಮಧುಗಿರಿಯಲ್ಲಿ ಲಾಯರು ಕೃಷ್ಣಯ್ಯರ್ ಅವರ ಮುಖ್ಯ ಉದ್ಯೋಗ ಮೊದಲು ಜವಡಿ ಅಂಗಡಿ ಅನಂತರ ಹರೀಶ್ ಪ್ರೆಸ್ ಎಂದು ಹೇಳಿದೆ ಈ ಎರಡು ಉದ್ಯೋಗಗಳನ್ನು ನಡೆಸಿದ ರೀತಿಯನ್ನು ಕುರಿತು ಒಂದು ಮಾತು ಹೇಳಬಹುದು ವ್ಯಾಪಾರದಲ್ಲಿರುವ ವಿದ್ಯಾವಂತರ ಎಚ್ಚರಿಕೆಗಾಗಿ ಜವಡಿ ಅಂಗಡಿ ಜವಡಿ ಅಂಗಡಿಯನ್ನು ನಿರ್ವಾಹ ಮಾಡುತ್ತಿದ್ದವರು ನಿಜವಾಗಿ ವೀರರಾಗವಯಂಗಾರ್ ಎಂಬುವರು ಇವರು ಆರವ ಮುದ ಅಯ್ಯಂಗಾರ್ ಎಂಬ ಜವಳಿ ದಳ್ಳಾಳಿಯ ಭಾವ ಮೈದ ವೀರಾಘವ ಸಹಾಯವಾಗಿ ರಂಗಣ್ಣ ರಂಗಸ್ವಾಮಿ ಅಯ್ಯಂಗಾರ್ ಎಂಬುವರಿದ್ದರು ಆರವ ಮುದಯ್ಯಂಗಾರರು ಚಮತ್ಕಾರವಾಗಿ ಮಾತನಾಡುವರು ವ್ಯಾಪಾರದಲ್ಲಿ ಹುಷಾರಿ ಮನುಷ್ಯರು ಎಂದು ಹೇಳಿದರು ಅವರು ಮೇಲೆ ಹೇಳಿದ ಶ್ರೀ ಕೃಷ್ಣಮಾಚಾರ್ಯರಿಗೆ ಗಾಢ ಸ್ನೇಹಿತರು ಈ ಒಟ್ಟು ಗೋಷ್ಠಿ ಅಂಗಡಿಯನ್ನು ನಿರ್ವಾಹ ಮಾಡುತ್ತಿತ್ತು ಕೃಷ್ಣೆಯರಿಗೆ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಅವರು ಹೇಳಿದ ಮಾತಿಗೆ ಮರು ಪ್ರಶ್ನೆ ಕೂಡ ಹಾಕುತ್ತಿರಲಿಲ್ಲ ಕೃಷ್ಣಯರಿಗೆ ಬಹುಮಂದಿ ಸ್ನೇಹಿತರು ಬೆಳಗ್ಗೆ ಆ ಸ್ನೇಹಿತರು ಅವರಲ್ಲಿ ನಾನೂ ಒಬ್ಬ ಅವರ ಮನೆಯಲ್ಲಿ ಸೇರುತ್ತಿದ್ದರು ನ್ಯೂಸ್ ಪೇಪರ್ ಓದುವಿಂದ ರಾಜಕೀಯದ ಚರ್ಚೆ ಮಧ್ಯೆ ಮಧ್ಯೆ ಕಾಫಿ ತಿಂಡಿ ಬೇರೆ ಹರಟೆ ಇನ್ನು ಹನ್ನೆರಡು ಗಂಟೆವರೆಗೆ ಅಹ್ ಮಧ್ಯಾಹ್ನ ಮೂರು ಗಂಟೆ ಆದ ಮೇಲೆ ಅಲ್ಲಿಯೇ ಮತ್ತೊಂದು ಗೋಷ್ಠಿ ನಾಲ್ಕು ಗಂಟೆಗೆ ಅಲ್ಲಿಂದ ಹೊರಟು ಸೆಂಟ್ರಲ್ ಕಾಲೇಜಿನ ಮುಂದಿನ ಬಯಲಿನಲ್ಲಿದ್ದ ಟೆನಿಸ್ ಕೋರ್ಟ್ನಲ್ಲಿ ಟೆನಿಸ್ ಆಟ ಕೃಷ್ಣಯರ್ ಆ ಕಾಲದ ಫ್ಯಾಷನ್ನಿನಂತೆ ಟ್ಯಾಕ್ಟಿಕ್ ಆಗಿ ಬಟ್ಟೆ ಹಾಕುತ್ತಿದ್ದರು ಕೈಯಲ್ಲಿ ಟೆನಿಸ್ ಬ್ಯಾಟ್ ಅನ್ನು ಒಂದು ಶೋಕು ಈ ಹೊತ್ತಿನ ದಿವಸದಲ್ಲಿ ಸ್ಕೂಲು ಕಾಲೇಜು ಹುಡುಗರಿಗೆ ಹೇಗೆ ಕ್ರಿಕೆಟ್ ಅನ್ನು ಬಿಟ್ಟು ಮಾತಿಗೆ ಬೇರೆ ವಿಷಯವೇ ಇಲ್ಲವೋ ಹಾಗೆ ಆಗ ನಮ್ಮ ಕೃಷ್ಣಯರಿಗೆ ಆ ಟೆನ್ನಿಸ್ ಬಿಟ್ಟು ಬೇರೆ ವಿಷಯವಿಲ್ಲ ಅವನು ಹೇಗೆ ಬಾಲು ತಿರುಗಿಸುತ್ತಾನೆ ಇವನು ಹೇಗೆ ಬ್ಯಾಟನ್ನು ಹೊಡೆದು ಕೈ ತಿರುಗಿಸುತ್ತಾನೆ ಅವನ ಕಾಲಿನ ಹೆಜ್ಜೆ ಹೇಗೆ ತಿರುಗುತ್ತದೆ ಇವನು ಹೇಗೆ ಹಾರಿ ಬಾಲನ್ನು ಹೊಡೆಯುತ್ತಾನೆ ಇದೇ ಮಾತು ಇದು ಬಿಟ್ಟರೆ ಫುಟ್ಬಾಲ್ ಅದರ ವಿವಿಧ ಪರಾಕ್ರಮಗಳು ಈ ಹೊತ್ತಿಗೆ ಒಂದೊಂದು ಸಾರಿ ಮೆಟ್ಕಾ ಪ್ರೊಫೆಸರರು ಬರುತ್ತಿದ್ದರು ಸಿದ್ದರಾಮಣ್ಣ ಕೆಟಿ ಸುದರ್ಶನಂ ಎಚ್ ಎಸ್ ನಾರಾಯಣರಾವ್ ಇನ್ನೂ ಅನೇಕರು ಗೋಷ್ಠಿಗೆ ಸೇರಿದರು ಕೃಷ್ಣಯ್ಯರವರು ಆಟದಲ್ಲಿ ಮಹಾಸಮರ್ಥರೆಂದು ಯಾರೂ ಹೇಳಿದ್ದನ್ನು ನಾನು ಕೇಳಿಲ್ಲ ಆದರೆ ಅವರು ಇಂತ ಗೋಷ್ಠಿಗಳಿಗೆ ಕೇಂದ್ರ ಸ್ಥಾನದಲ್ಲೇ ಇದ್ದವರು ಆದ್ದರಿಂದ ಅವರು ಬರಲೇಬೇಕೆಂದು ಎಲ್ಲರೂ ಒತ್ತಾಯ ಪಡಿಸುತ್ತಿದ್ದರು ಎಲ್ಲರೂ ಚಿಮ್ಮಣ್ಣ ಚಿಮ್ಮಣ್ಣ ಎಂದು ಮನೆಯ ಮುದ್ದು ಹೆಸರಿನಿಂದ ಕೂಗುವರು ಚಿಮ್ಮಣ್ಣ ಎಂಬುದು ಚಿದಂಬರ ಎಂಬ ಮಾತಿನ ರೂಪಾಂತರ ಅವರ ತಾಯಿಗೆ ಚಿದಂಬರ ದೈವದಲ್ಲಿ ಪರಮಭಕ್ತಿ ಆಕೆ ಚಿದಂಬರ ಎಂದು ಕೂಗುತ್ತಿದ್ದುದು ಚಿಮ್ಮ ಎಂದು ಪರಿವರ್ತನೆ ಹೊಂದಿತು ಅತಿಯಾದ ದ್ರಾಕ್ಷಿಣ್ಯ ಹೀಗೆ ಆತ ಮುಡಿ ಮುಗಿಸಿಕೊಂಡು ಸಂಜೆ ಸುಮಾರು ಏಳು ಗಂಟೆಗೆ ವಾಪಸ್ ಬರುವುದು ಬಂದು ಮನೆಯ ಮುಂದಿನ ನಡುಮನೆಗೂ ಅಂಗಡಿಗೂ ನಡುವಣ ಗೋಡೆಯಲ್ಲಿದ್ದ ಬಾಗಿಲಲ್ಲಿ ಕೃಷ್ಣಯ್ಯರ್ ನಿಲ್ಲುವರು ಆಗ ವೀರರಾಘವಯ್ಯಂಗಾರ್ಯರು ಆ ದಿನದ ರೋಜು ಪುಸ್ತಕವನ್ನು ದಿನಚರಿಯ ಪುಸ್ತಕ ಕೃಷ್ಣಯ್ಯರ ಕೈಗೆ ಕೊಡುವರು ಏನಾದರೂ ಒಂದು ಮಾತು ವಿವರಣೆ ಹೇಳುವರು ಸರಕು ಇಷ್ಟು ಬಂದಿತು ಇಷ್ಟು ವ್ಯಾಪಾರವಾಯಿತು ಇಂತಿಂತವರಿಂದ ಗಿರಾಕಿ ಬಂದಿದೆ ಇತ್ಯಾದಿಯಾಗಿ ಕೃಷ್ಣಯ್ಯರು ನೋಡಿ ಸರಿ ಇದು ಅವರ ವ್ಯಾಪಾರದ ದಕ್ಷತೆ ಹರೀಶ್ ಕ್ರಸಿನ ನಿರ್ವಾಹದ ಬಹುಮಟ್ಟಿಗೆ ಹೀಗೆ ಅಲ್ಲಿ ಮ್ಯಾನೇಜರು ಒಬ್ಬರಿದ್ದರು ಲೆಕ್ಕಪಕ್ಕ ಎಲ್ಲಾ ಮ್ಯಾನೇಜರ್ ಅಧೀನ ಕೃಷ್ಣಯ್ಯರು ಬರುವರು ಹರಟಿಗೆ ಸ್ನೇಹಿತರು ಸಿದ್ಧರಾಗಿರುವರು ಅವರು ವಿದ್ಯಾವಂತರಾದದ್ದರಿಂದ ಅವರನ್ನು ಕಂಡು ಮಾತನಾಡಲು ಬರುವವರು ಕೆಲವರು ಅವರು ಒಳ್ಳೆಯವರಾದ್ದರಿಂದ ಸಾಲ ಸಿಕ್ಕಿತೆಂದು ಬರುವವರು ಕೆಲವರು ನಾನು ಇದನ್ನೆಲ್ಲ ಕಣ್ಣಾರೆ ಕಂಡವನು ನಾನು ವ್ಯಾಪಾರದಲ್ಲಿ ಕೃಷ್ಣಯ್ಯರಿಗಿಂತ ಬುದ್ಧಿವಂತನೆಂದು ಒಂದು ಕ್ಷಣ ಮಾತ್ರವೂ ಅಂದುಕೊಂಡಿಲ್ಲ ನಮಗಿಬ್ಬರಿಗೂ ಇದ್ದ ವ್ಯತ್ಯಾಸ ಎಷ್ಟೇ ಅವರಿಗೆ ಹಣವಿತ್ತು ಕಳೆದುಕೊಳ್ಳುವುದಕ್ಕೆ ನನಗೆ ಇರಲಿಲ್ಲ ಆದ್ದರಿಂದ ಕಳೆದುಕೊಳ್ಳಲಿಲ್ಲ ನಮ್ಮ ಕೃಷ್ಣಯ್ಯರ್ ಅವರ ಎರಡು ವ್ಯಾಪಾರದಲ್ಲೂ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡದರ ಕಾರಣವನ್ನು ನಡೆಸಿಕೊಂಡರೆ ಮನಸ್ಸಿಗೆ ತುಂಬಾ ದುಃಖವಾಗುತ್ತದೆ ದುಃಖದ ಜೊತೆಗೆ ಒಂದು ಅಯೋಗ್ಯತೆಯ ಭಾವನೆಯೂ ಬರುತ್ತದೆ ಕೃಷ್ಣಯ್ಯರನ್ನು ಕಷ್ಟಕ್ಕೆ ತಂದದ್ದು ಅವರು ಒಳ್ಳೆಯತನ ಹಿಂದೂ ಮುಂದೆ ನೋಡದೆ ಒಳ್ಳೆಯತನ ಅವರ ದಾಕ್ಷಿಣ್ಯ ಅವರ ಅತಿಯಾದ ದಾಕ್ಷಿಣ್ಯ ಸಾಲಕ್ಕೆ ಬಂದವನಿಗೆ ಇಲ್ಲವೆಂದು ಹೇಳುವ ನಿರ್ದಾಕ್ಷಿಣ್ಯವಿಲ್ಲ ಸಾಲಗರನ್ನು ಎದುರಿಗೆ ಬಂದಾಗ ಬಾಕಿ ಯಾವಾಗ ಕೊಡುತ್ತಿ ಎಂದು ಕೇಳುವ ನಿರ್ದಾಕ್ಷಿಣ್ಯವಿಲ್ಲ ಎಲ್ಲರಲ್ಲೂ ದಾಕ್ಷಿಣ್ಯ ಎಲ್ಲರಿಗೂ ಕನಿಕರ ಎಲ್ಲರಿಗೂ ರಿಯಾಯಿತಿ ಹೀಗೆ ತಮ್ಮ ಉದಾರತನದಿಂದ ಕೃಷ್ಣಕ್ಕೆ ಸಿಕ್ಕಿಕೊಂಡವರು ನಮ್ಮ ಕೃಷ್ಣಯ್ಯರ್ ಕೆಎಸ್ ಕೃಷ್ಣಯ್ಯರ್ ಐರಿಷ್ ಪ್ರೆಸ್ ಕಾರ್ಖಾನೆಯನ್ನು ಸ್ವಂತ ಉದ್ದೇಶದಿಂದ ಸ್ಥಾಪಿಸಿದವರಲ್ಲ ಆ ಕಾರ್ಖಾನೆಯ ಕತೆ ಹೀಗೆ ಬೆಂಗಳೂರು ಕಂಟೋನ್ಮೆಂಟ್ನಲ್ಲಿ ಸರ್ ಹಾಜಿ ಉಸ್ಮಾಯಿಲ್ ಸೇ ಸಾಹೇಬರ ಇಂಗ್ಲಿಷ್ ವೇರ್ ಎಂಬ ಭಾರಿ ವ್ಯಾಪಾರ ಸಂಸ್ಥೆ ಇತ್ತು ಅಲ್ಲಿ ಗುಮಾಸ್ತರಾಗಿ ಲೆಕ್ಕವಂದಿಗರಾಗಿದ್ದ ಇಬ್ಬರು ಎಂ ತಿರುಮಲಯ್ಯಂಗಾರ್ಯರು ಮತ್ತು ಸಿಎಸ್ ರಾಮಚಂದ್ರ ಅಯ್ಯರ್ ಅವರಿಬ್ಬರಿಗೂ ಸ್ವತಂತ್ರವಾಗಿ ಒಂದು ವ್ಯಾಪಾರ ನಡೆಸಬೇಕೆಂದು ಬಹುದಿನಗಳಿಂದ ಅಮನಿಸುತ್ತಂತೆ ಸಾವಿರದ ಒಂಬೈನೂರ ಎಂಟು ಒಂಬತ್ತರವರೆಗೆ ಅವರು ಇಂಗ್ಲಿಷ್ ವೇರ್ಹೌಸ್ನಿಂದ ನಿವೃತ್ತಿ ಪಡೆದರು ಅರೀಶ್ ಪ್ರೆಸ್ ಆ ಹಿಂದೆ ಹೇಳಿದ ಕೃಷ್ಣಮಾಚಾರ್ಯರಿಗೂ ಸ್ನೇಹವಿತ್ತು ಈ ಮೂವರೂ ಸೇರಿ ಮುದ್ರಣ ಸಂಸ್ಥೆಯನ್ನು ಪ್ರಾರಂಭಿಸತಕ್ಕದ್ದೆಂದು ಸಂಕಲ್ಪಿಸಿದರು ಅದರಂತೆ ಅವರು ಒಂದು ಹಳೆಯ ಮುದ್ರಣ ಯಂತ್ರವನ್ನು ಇತರ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಕೊಳ್ಳಬೇಕೆಂದು ಹುಡುಕಾಡುತ್ತಿದ್ದಾಗ ಮದ್ರಾಸಿನಲ್ಲಿದ್ದ ಐರೀಶ್ ಪ್ರೆಸ್ ಎಂಬ ಕಾರ್ಖಾನೆ ಕ್ರೇಕೆ ದೊರೆಯಲಿರುವ ಸಂಗತಿ ತಿಳಿಯಿತು ಅದರಂತೆ ರಾಮಚಂದ್ರಯ್ಯರ್ ಆ ಐರಿಷ್ ಪ್ರೆಸ್ ಅನ್ನು ಅದರ ಹೆಸರಿನ ಸಮೇತ ಗುಡ್ವಿಲ್ ಕೊಂಡುಕೊಂಡು ಬಂದರು ಅದು ಬೆಂಗಳೂರಿನಲ್ಲಿ ಸ್ಥಾಪನೆಯಾದದ್ದು ಚಿಕ್ಕಪೇಟೆ ಅಕ್ಕಿಪೇಟೆಗಳು ಸೇರುವ ಕಡೆ ಚಿಕ್ಕಲಾಲ್ಬಾಗ್ ಮೂಲೆಯ ಕಟ್ಟಡದಲ್ಲಿ ಆ ಕಟ್ಟಡ ಭಾರೀ ಮಹಡಿ ವಿಶಾಲವಾಗಿದ್ದದಲ್ಲದೆ ಕಟ್ಟಡದ ಹಿಂಭಾಗದಲ್ಲಿ ವಿಸ್ತಾರವಾದ ಖಾಲಿ ನಿವೇಶನವಿತ್ತು ಅದರಲ್ಲಿ ಒಂದು ಪ್ರಶಸ್ತವಾದ ಅಶ್ವಥ ಕಟ್ಟೆ ನಾಲ್ಕು ಕಡೆಯು ಸೋಪಾನ ಕಟ್ಟಿದ ತಿಳಿನೀರಿನ ಕೊಳ ಗಿಡ ಮರಗಳು ರಮ್ಯವಾಗಿತ್ತು ಆ ಕಟ್ಟಡ ಮೈಸೂರಿನಲ್ಲಿ ಪ್ರಸಿದ್ಧರಾದ ಫೋಟೋಗ್ರಾಫರ್ ಎವಿ ವಿ ವರದಾಚಾರ್ಯರ ಸ್ವತ್ತು ಈ ಉದ್ಯಮಕ್ಕೆ ಬೇಕಾಗಿದ್ದ ಬಂಡವಾಳವನ್ನು ಸುಮಾರು ಮೂರರ ಎರಡು ಭಾಗವನ್ನು ಕೆಎಸ್ ಕೃಷ್ಣಯ್ಯರವರ ಜವಳಿ ಅಂಗಡಿಯ ಲೆಕ್ಕದಿಂದ ಮುಂಗಡವಾಗಿ ಕೊಟ್ಟಿತು ಕಾಲಕ್ರಮದಲ್ಲಿ ರಾಮಚಂದ್ರಯ್ಯರು ಬಿಡಿಸಿಕೊಂಡು ಬೇರೆ ಹೋದರು ಕೃಷ್ಣಯ್ಯರು ತಾವು ಸಾಲ ಕೊಟ್ಟಿದ್ದ ಬಂಡವಾಳಕ್ಕೆ ಪ್ರತಿಯಾಗಿ ಅಚ್ಚಿನ ಕಾರ್ಖಾನೆಯನ್ನು ತೆಗೆದುಕೊಳ್ಳಲು ಇದ್ದರೆ ಅವರ ಹಣ ಅವರಿಗೆ ವಾಪಸ್ಸು ಬರುವ ಸಂಭವವಿರಲಿಲ್ಲ ಹೀಗೆ ಐರೀಶ್ ಪ್ರೆಸ್ಸು ಕೃಷ್ಣಯ್ಯರಿಗೆ ಬಂದದ್ದು ಬಲವಂತ ಮಾಗಸ್ನಾನ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಎಂಟು ಹತ್ತು ವರ್ಷವಾದ ಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸುಮಾರಿನಲ್ಲಿ ಕೃಷ್ಣೆಯರು ಆ ಕಾರ್ಖಾನೆಯನ್ನು ಸಿದ್ದಿಕಟ್ಟೆಯಲ್ಲಿ ಗುಂಡೋಪಂತರ ಕಟ್ಟಡಕ್ಕೆ ಸಾಗಿಸಿದರು ಬಂಡವಾಳವನ್ನು ಹೆಚ್ಚಿಸಿದರು ಕಟ್ಟಡದ ಇಲಾಖೆಯನ್ನು ವಿಸ್ತಾರಪಡಿಸಿದರು ಹೊಸ ಯಂತ್ರಗಳನ್ನು ತರಿಸಿದರು ಮುದ್ರಾಕ್ಷರಗಳ ದಾಸ್ತಾನನ್ನು ಯಥೇಷ್ಟವಾಗಿ ಬೆಳೆಸಿದರು ನೂರಾರು ಒಳ್ಳೆಯ ಗ್ರಂಥಗಳು ಅಲ್ಲಿ ಮುದ್ರಿತವಾದವು ವಿದ್ವಾನ್ ಮೋಟಗಾನಹಳ್ಳಿ ರಾಮಶೇಷಶಾಸ್ತ್ರಿಗಳು ಕನ್ನಡ ಟೀಕಾ ತಾತ್ಪರ್ಯ ಸಹಿತ ಶ್ರೀಮದ್ ಭಾಗವತದ ಹನ್ನೆರಡು ಸ್ಕಂಧಗಳು ಅಲ್ಲಿ ಮುದ್ರಿತವಾದವು ಆರ್ ರಘುನಾಥರಾಯರ ನಿಯೋಗ ವಿಧಿಯ ವಿಚಾರ ಸನಾತನ ಧರ್ಮ ಮದಲಾದವು ಅಲಿಯೇ ಅಚ್ಚಾದವು ದೊಡ್ಡ ಬೆಲೆ ನಾರಾಯಣ ಶಾಸ್ತಿಗಳವರ ಶಾರದಾ ಮತ್ತು ವಿದ್ಯಾನಂದ ಪತ್ರಿಕೆಗಳು ವೆಂಕಟನಾರಾಯಣಪ್ಪನವರ ವಿಜ್ಞಾನ ಚ ವಾಸುದೇವಯ್ಯನವರ ಆರ್ಯಕೀರ್ತಿ ನನ್ನ ರಂಗಾಚಾರಲು ಮೊದಲಾದವೆಲ್ಲ ಮುದ್ರಿತವಾದದ್ದು ಅಲಿಯೇ ಆ ಕಾಲಕ್ಕೆ ಕೃಷ್ಣಯ್ಯರ ಐರಿಕ್ಸ್ ಪ್ರೆಸ್ ಬೆಂಗಳೂರಿನ ಅಚ್ಚಿನ ಕಾರ್ಖಾನೆಗಳಲ್ಲಿ ದೊಡ್ಡದು ಬೈಸಿಕಲ್ ಒಂದು ವಿಶೇಷ ಸಂಗತಿ ಆ ಕಟ್ಟಡದಲ್ಲಿ ಅಂಚಿನ ಕಾರ್ಖಾನೆ ಇದ್ದ ಭಾಗದ ಮುಂದುಗಡೆಯ ಹಾಲಿನಲ್ಲಿ ಗಿರಾಕಿಗಳು ಬಂದು ಕೂಡಲೇ ಅವರಿಗೆ ಬಂದ ಕೂಡಲೇ ಅವರಿಗೆ ಕಾಣುವಂತೆ ಮ್ಯಾನೇಜರ್ ಕೊಡುತ್ತಿದ್ದರು ಆ ಜಾಗಕ್ಕೆ ಎದುರಾಗಿ ಒಂದು ದೊಡ್ಡ ಕೋಣೆಯ ಬಾಗಿಲು ಆ ಕೋಣೆಯಲ್ಲಿ ಮನೆಯ ಮಾಲೀಕರು ಹಳೆಯ ಸಾಮಾನುಗಳನ್ನು ಹಾಕಿಕೊಂಡಿದ್ದರು ಆ ಕೋಣೆಯ ಬಾಗಿಲನ್ನು ತೆರೆಯಬೇಕಾದ ಅವಶ್ಯಕತೆ ಇರಲಿಲ್ಲ ಆದ್ದರಿಂದ ಬೈಸಿಕಲ್ಗಳನ್ನು ಒರಗಿಸಿ ಇಡುತ್ತಿದ್ದರು ಅದು ಯಾವಾಗಲೂ ಮ್ಯಾನೇಜರ ಕಣ್ಣು ಮುಂದೆ ಇರುತ್ತಿರುವುದರಿಂದ ಸುರಕ್ಷಿತವೆಂದು ನಂಬಿ ಒಂದು ದಿನ ನಾನು ಹಾಗೆ ನನ್ನ ಬೈಸಿಕಲ್ ಅನ್ನು ಆ ಬಾಗಿಲಿಗೆ ಅನಿಸಿಟ್ಟಿದ್ದೆ ಅಂದು ಬಟವಾಡೆಯ ದಿವಸ ಕೆಲಸಗಾರರೆಲ್ಲರೂ ಮ್ಯಾನೇಜರ್ ಅವರ ಮೇಜಿನ ಸುತ್ತಲೂ ಗುಂಪು ನಿಂತಿದ್ದರು ಇನ್ನೊಂದು ಸಂದರ್ಭ ಇಲ್ಲಿ ಹೇಳಬೇಕಾದದ್ದು ಆಗ ಅಮಾವಾಸ್ಯ ರಾತ್ರಿ ಎಂಬುದು ಬಟವಾಡೆಯ ಕೆಲಸ ಮುಗಿದು ಬಿಡುವಾಗುವ ವೇಳೆಗೆ ಸುಮಾರು ಎಂಟು ಗಂಟೆ ನಾನು ಮಹಡಿಯಿಂದ ಇಳಿದು ಬಂದು ನಾನು ಬೈಸಿಕಲ್ ಇಟ್ಟಿದ್ದ ಕಡೆ ನೋಡಿದೆ ನನ್ನ ಬೈಸಿಕಲ್ಲೂ ಇರಲಿಲ್ಲ ಉಳಿದಿದ್ದ ಒಬಿಬರು ಕೆಲಸಗಾರರು ಮ್ಯಾನೇಜರು ಕೃಷ್ಣಯ್ಯ ರವರು ಹುಡುಕಾಡಿದರು ಬೈಸಿಕಲ್ಲೂ ಸಿಕ್ಕಲಿಲ್ಲ ಆಗ ಪೊಲೀಸ್ ಸ್ಟೇಷನ್ ಅನ್ನು ಕೋಟೆಯಲ್ಲಿ ಈಗ ಮೆಡಿಕಲ್ ಅಸೋಸಿಯೇಷನ್ ಕಟ್ಟಡ ಇರುವ ಕಡೆ ಇತ್ತು ಈ ಕಟ್ಟಡದ ದಕ್ಷಿಣಕ್ಕೆ ಗವರ್ಮೆಂಟ್ ಬುಕ್ ಇತ್ತು ಆಗ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಗಳಿದ್ದರು ಒಬ್ಬರು ಎಂ ಸುಬ್ಬರಾಯರು ಇನ್ನೊಬ್ಬರು ಸಿ ಕೃಷ್ಣರಾಯರು ಸೂಪರಿಂಟೆಂಡೆಂಡರು ಟಿ ತಂಬು ಶೆಟ್ಟಿಯವರು ತನಿಖೆ ಆ ರಾತ್ರಿಯೇ ನಾನು ಕೆಲವು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟೆವು ಹದಿನೈದು ಇಪ್ಪತ್ತು ದಿವಸವಾದ ಮೇಲೆ ಪೊಲೀಸಿನವರು ನನ್ನ ಬೈಸಿಕಲ್ ಅನ್ನು ಪತ್ತೆ ಮಾಡಿದರು ಆಗಿನ ಕಾಲಕ್ಕೆ ಅದು ಫ್ಯಾಷನ್ನಲ್ಲಿದ್ದ ಬೈಸಿಕಲ್ ಬಿಎಸ್ಎ ಅದಕ್ಕೆ ಕೊಟ್ಟಿದ್ದ ಬೆಲೆ ಮುನ್ನೂರೈವತ್ತು ರೂಪಾಯಿ ಕಂಟೋನ್ಮೆಂಟ್ನಲ್ಲಿದ್ದ ಬೆಳಗಾವ್ ವಾಲಾ ಎಂಬಾತನ ಅಂಗಡಿಯಿಂದ ಕೊಂಡದ್ದು ಈ ವಿವರಗಳನ್ನು ಬೈಸಿಕಲ್ ನಂಬರ್ ಅನ್ನು ಮೇಲೆ ರುಜುವಾತಾಯಿತು ಆ ಬೈಸಿಕಲ್ ಅನ್ನು ವಾಣಿ ಅಂಬಾಡಿಯ ಆಚೆಗಿದ್ದ ಒಂದು ಹಳ್ಳಿಯ ಕೆರೆಯಲ್ಲಿ ಹಾಕಿದ್ದ ಅದನ್ನು ಕದ್ದ ಆಸಾಮಿ ಆತನು ಜನ್ಮಸ್ಥಳ ಆತನ ಜನ್ಮಸ್ಥಳ ಆ ಆದರೆ ಕದ್ದಮಾಲನ್ನು ಮನೆಗೆ ತೆಗೆದುಕೊಂಡು ಹೋದರೆ ತಾಯಿ ತಂದೆ ಅದೇನೆಂದು ವಿಚಾರಿಸಿಯಾರು ಯಾರು ಈ ಭಯದಿಂದ ಆತ ಕೆರೆಯಲ್ಲಿ ಹಾಕಿದ್ದ ತಾನು ಮತ್ತೆ ಬೆಂಗಳೂರಿಗೆ ಬರುವಾಗ ಅದನ್ನು ತೆಗೆದುಕೊಂಡು ಬರಬೇಕೆಂಬ ಉದ್ದೇಶದಿಂದ ಪೊಲೀಸಿನವರು ಮೊಕದ್ದಮೆ ಹುಡಿದರು ರಾಣೋಜಿ ರಾಯರು ಸಿಟಿ ಮ್ಯಾಜಿಸ್ಟ್ರೇಟರು ಹರೀಶ್ ಪ್ರಸನ್ನ ನನಗೂ ನನ್ನ ಸ್ನೇಹಿತರಿಗೂ ಕಳವಳ ಬೈಸಿಕಲ್ ಕದಾತ ಸುಮಾರು ಇಪ್ಪತ್ತೆರಡು 23 ಮೂರು ಚಿಟುವಟಿಕೆಯಾಗಿದ್ದ ಚಟುವಟಿಕೆಯಾಗಿದ್ದ ಅವನು ಮಾಡಿದ್ದೇನೋ ತಪ್ಪು ಆದರೆ ರಾಣೋಜಿ ರಾಯರ ಕೋರ್ಟಿನಲ್ಲಿ ರುಜುವಾತಾದರೆ ಅವನಿಗೆ ಎಂಟು ತಿಂಗಳೋ ವರ್ಷವೋ ಸಜ್ಜ ಹಾಕಿಬಿಟ್ಟರು ಹುಡುಗನ ಭವಿಷ್ಯವೆಲ್ಲ ಕೆಟ್ಟು ಹೋದಿತ್ತು ಇದನ್ನು ಯೋಚನೆ ಮಾಡಿ ಒಂದು ಉಪಾಯ ಕಂಡುಹಿಡಿದವು ಕೋರ್ಟಿನಲ್ಲಿ ಅಪರಾಧಿಯ ಪರವಾಗಿ ಬೇಲೂರು ಶ್ರೀನಿವಾಸ ಸೈಂಗಾರ್ಯರು ವಕಾಲತ್ತು ನಡೆಸತಕ್ಕದ್ದು ನನ್ನ ಪರವಾಗಿ ಮೋಕ್ಷಗುಂಡಂ ಶ್ರೀ ವಕಾಲತ್ತು ಸವಾಲು ಕೋರ್ಟಿನಲ್ಲಿ ನಡೆದದು ಹೀಗೆ ನೀವು ಈತನನ್ನು ಎಷ್ಟು ದಿನದಿಂದ ಬಳಿರಿ ಐದಾರು ವರ್ಷದಿಂದ ನಿಮಗೆ ಈತನ ಪರಿಚಯ ಹೇಗಾಯಿತು ಈತ ಕಂಪಾಸಿಟರು ಮೊಳೆ ಜೋಡಿಸುವವನು ಕರ್ನಾಟಕ ಪೇಪರಿನ ಕೆಲಸವನ್ನು ಆಗಾಗ ಮಾಡುತ್ತಿದ್ದ ಈತನ ಕೆಲಸದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಒಳ್ಳೆಯ ಕೆಲಸಗಾರ ಸ್ವಾಮಿ ಚೊಕಟವಾಗಿ ಕೆಲಸ ಮಾಡುತ್ತಾನೆ ಈತ ಪ್ರೆಸ್ನಲ್ಲಿ ಇನ್ನೇನು ಕೆಲಸ ಮಾಡುತ್ತಾನೆ ಪ್ರೂಫ್ ಗಳನ್ನು ತೆಗೆಯುತ್ತಾನೆ ಅದರಿಂದ ಇವನನ್ನು ಪುಲ್ಲರ್ ಎಂದು ಕರೆಯುವುದುಂಟು ಏನು ಪುಲ್ ಮಾಡುತ್ತಾನೆ ಪ್ರೂಫ್ಗಳನ್ನು ಪುಲ್ ಮಾಡುತ್ತಾನೆ ಅದನ್ನು ಚೆನ್ನಾಗಿ ಮಾಡುತ್ತಾನೋ ಹೌದು ಸ್ವಾಮಿ ಕೊಳಕಿಲ್ಲದೆ ಚೊಕಿಲ್ಲದೆ ಚೊಕಟವಾಗಿ ಮಾಡುತ್ತಾನೆ ಒಳ್ಳೆಯದು ಇವನು ಯಾವಾಗಲಾದರೂ ಕಂಡತನ ಮಾಡಿದ್ದು ನಿಮಗೆ ತಿಳಿದಿದೆಯೋ ಇಲ್ಲ ಸ್ವಾಮಿ ಅಂತ ಹುಡುಗನಲ್ಲ ಇರಲಿ ಅದು ಹಾಗೆರಲಿ ಇವನ ವಿಷಯದಲ್ಲಿ ಇನ್ನೇನಾದರೂ ದೋಷ ಉಂಟೋ ಇಲ್ಲ ಸ್ವಾಮಿ ಅವನಲ್ಲಿ ಯಾವ ದೋಷವನ್ನು ನಾನು ಕಂಡಿಲ್ಲ ಅವನು ಒಳ್ಳೆಯವನು ಈ ಪ್ರಶ್ನೋತ್ತರದ ನಡುವೆ ಕೊಂಚ ಹಾಸ್ಯ ನಗು ರಾಣೋಜಿ ರಾಯರು ಬಾಯಿಗೆ ವಸ್ತ್ರ ಮುಚ್ಚಿಕೊಂಡು ಮುಸುಮುಸಿ ನಗುತ್ತಿದ್ದರು ಕಡಗೆ ಬೇಲೂರರು ಕೋರ್ಟಿಗೆ ಹೀಗೆ ವಿಜ್ಞಾಪನೆ ಮಾಡಿದರು ಸ್ವಾಮಿ ಇವನ ಹುಡುಗ ಇದುವರೆಗೆ ಆತನ ಸರ್ವಿಸ್ ರೆಕಾರ್ಡಿನಲ್ಲಿ ಯಾವ ಕಾರಣಾಕವೂ ಇಲ್ಲ ತಂದೆ ಇದ್ದಾರೆ ಅವರು ಮುದುಕರು ಈ ಹುಡುಗನ ವಿಷಯದಲ್ಲಿ ತಾವು ಕನಿಕರ ತೊರದೆ ಹೋದರೆ ಅವನ ಜೀವನವೆಲ್ಲ ಕೆಟ್ಟು ಹೋದಿತ್ತು ಅವನು ತಪ್ಪು ಮಾಡಿದ್ದು ನಿಜ ಆ ಹೊತ್ತು ರಾತ್ರಿ ಏನೋ ಬುದ್ಧಿ ಪಲ್ಲಟವಾಗಿರಬೇಕು ಆದ್ದರಿಂದ ಕ್ಷಮೆ ಪಡೆಯಲು ಅರ್ಹನು ಕೋರ್ಟು ಏನಪ್ಪ ಕಳ್ಳತನ ರುಜುವಾದಾಗಿದೆ ಸುಮ್ಮನೆ ಬಿಟ್ಟು ಬಿಡುವುದಕ್ಕಾಗುತ್ತದೆಯೇ ಇನ್ನು ಮುಂದೆ ಸರಿಯಾಗಿ ನಡೆಯುವುದಾಗಿ ಮುಚ್ಚಳಿಕೆ ಬರೆದುಕೊಟ್ಟಾನೋ ಕೋಟಿನ ಅಪ್ಪಣೆಯಾದಂತೆ ಬರೆದುಕೊಡುತ್ತಾನೆ ಹೀಗೆ ಮುಗಿಯಿತು ಆ ಮುಖದಮೆ ಕೃತಜ್ಞತೆ ಅಲ್ಲಿಂದ ಎಂಟು ಹತ್ತು ವರ್ಷ ಕಳೆದ ಮೇಲೆ ನಾನು ಯಾವುದೋ ಮದುವೆ ಸಂದರ್ಭಕ್ಕೆ ಹೋಗಿ ಕಂಟೋನ್ಮೆಂಟಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬರುತ್ತಿದ್ದಾಗ ಆ ಪುಲರ್ ಹುಡುಗ ಯಾವುದೋ ಪದದ ಸಂದಿಯಿಂದ ಓಡಿ ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡ ತಲೆ ನೋಡಿದಾಗ ಗುತು ಹಿಡಿದೆ ನನ್ನನ್ನು ಕರೆದುಕೊಂಡು ಹೋದ ನಡೆಸುತ್ತಿದ್ದ ಸಣ್ಣ ಪ್ರೆಸಿಗೆ ಅಲ್ಲಿ ಆತನ ತಾಯಿದ್ದರು ತನ್ನ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೂಗಳ ರಾಶಿಯಲ್ಲಿ ನನ್ನನ್ನು ಮುಳುಗಿಸಿದರು ತಟ್ಟೆ ತಟ್ಟೆ ಹಣ್ಣುಗಳನ್ನು ನನ್ನ ಮುಂದಿಟ್ಟರು ನಾನು ಕೇಳಿದೆ ಇದೆಲ್ಲ ಏನು ಗ್ರಹಗಳೇ ಸ್ವಾಮಿ ನೀವು ಆ ಹೊತ್ತು ಬಿಡಿಸದೇ ಇಲ್ಲೇ ಇದ್ದಿದ್ದರೆ ನಾವೆಲ್ಲ ತಲೆ ಬದುಕಿರುತ್ತಿದ್ದೇವೆ ಈ ಪ್ರಕರಣದಲ್ಲಿ ನಮಗೆಲ್ಲಾ ಒತ್ತಾಸೆಯಾಗಿದ್ದವರು ಕೃಷ್ಣಯ್ಯರ್ ಕೊಂಚ ತುಂಟಾಟ ಮಾಡುವ ಎಳೆಯರನ್ನು ಅವರು ಹೆಚ್ಚು ವಿಶ್ವಾಸಿಸದಿಂದ ನೋಡುತ್ತಿದ್ದರು ಆದ್ದರಿಂದಲೇ ಎಲ್ಲ ಯುವಕರು ಸಾಮಾನ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಅವರನ್ನು ಮೆಚ್ಚಿಕೊಂಡು ಸುತ್ತುಗಟ್ಟಿರುತ್ತಿದ್ದರು ಕೆ ಎಸ್ ಕೃಷ್ಣಯ್ಯರು ಪಟ್ಟ ಕಷ್ಟ ಪರೀಕ್ಷೆಗಳನ್ನು ನಾನು ಹೆಚ್ಚಾಗಿ ಹೇಳಲಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅವರು ಬೆಂಗಳೂರನ್ನು ಬಿಟ್ಟು ಬೆಂಬಾಯಿಗೆ ಹೋದರು ಅಲ್ಲಿ ಅವರಿಗೆ ಸಹಾಯವಾಗಿದ್ದ ಸ್ನೇಹಿತರು ಇಬ್ಬರು ಅವರಲ್ಲೊಬ್ಬರು ದಲಾಲ್ ಎಂಬುವರು ಇವರು ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ದ ದಲಾಲ್ ಎಂಬುವರ ಮಕ್ಕಳು ಇವರು ಕೃಷ್ಣಯ್ಯರು ಕಾಲೇಜಿನಲ್ಲಿ ಸಹಪಾಠಿಗಳಾಗಿದ್ದರು ಅವರಿಬ್ಬರು ಸ್ನೇಹಗಾಢವಾಗಿ ಬೆಳೆ ಬೆಳೆದಿತ್ತು ದಲಾಲ್ ರವರು ಆಗಿ ಅಭಿವೃದ್ಧಿಯಲ್ಲಿದ್ದವರು ಕೃಷ್ಣಯ್ಯರಿಗೆ ಬೊಂಬಾಯಿಯಲ್ಲಿ ಆಶ್ರಯ ಕೊಟ್ಟ ಇನ್ನೊಬ್ಬ ಸ್ನೇಹಿತರು ದಿವಾನ್ ಸರ್ ಕಿರಿಯ ಮಗ ರಾಮಸ್ವಾಮಯ್ಯರ್ ಇವರು ಎಲ್ಲಾ ವಿಷಯಗಳಲ್ಲಿಯೂ ದೊಡ್ಡ ಮನುಷ್ಯರು ಉದಾರಿಗಳು ಕನಿಕರ ತುಂಬಿದವರು ರಾಮಸ್ವಾಮಯ್ಯರ್ ಅವರು ಔರಂಗಾಬಾದ್ನಲ್ಲಿದ್ದ ಮಿಲ್ ಕಾರ್ಖಾನೆಯೊಂದರ ಯಜಮಾನರಾಗಿದ್ದರು ಈ ಮಹನೀಯರು ಕೃಷ್ಣಯ್ಯರಿಗೆ ತಮ್ಮ ಕಾರ್ಖಾನೆಯ ಆಫೀಸಿನಲ್ಲಿ ಉದ್ಯೋಗ ಕಲ್ಪಿಸಿದರು ಮುಂಬೈ ಪ್ರವಾಸ ಕೃಷ್ಣಯ್ಯರು ಬೊಂಬಾಯಿನ ಜುಹು ಪ್ರದೇಶದಲ್ಲಿದ್ದರು ಆ ಕಾಲದಲ್ಲಿ ಶ್ರೀಮಾನ್ ಎಆರ್ ನಾಗೇಶ್ವರಯ್ಯರ್ ಅವರು ತುಮಕೂರಿನ ಅಡ್ವೊಕೇಟ್ ಎಚ್ ವೆಂಕಟರಾಮಯ್ಯನವರು ನಾನು ಬೊಂಬಾಯಿಗೆ ಹೋಗಿದ್ದೆವು ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತನ್ನು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಆ ಪ್ರಯತ್ನಕ್ಕೆ ಬಹುಕಡೆಗಳಿಂದ ಗುಜರಾತಿನಿಂದ ಮಹಾರಾಷ್ಟ್ರದಿಂದ ಪ್ರೋತ್ಸಾಹ ಬಂದಿತ್ತು ಆ ಪ್ರಯತ್ನ ಅಂದಿನ ಅಂದಿನ ಮಟ್ಟಿಗೆ ಜಯಶಾಲಿಯಾಯಿತು ಆ ನಮ್ಮ ಪ್ರವಾಸದಲ್ಲಿ ಸಂತೋಷವಾಗಿ ಭೋಜನ ಮಾಡಿ ಸವಿನೆನಪುಗಳಿಂದ ಕಾಲ ಕಡೆದವು ಮನಸ್ಸನ್ನು ಕೆಡಿಸಿಕೊಳ್ಳದೇ ಇರುವ ಸ್ವಭಾವ ಕೃಷ್ಣಯರದು ಒಂದೇ ರೀತಿಯ ಪ್ರೀತಿ ಒಂದೇ ರೀತಿಯ ಅಭಿಮಾನ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿಂದೀಚೆಗೆ ಕೃಷ್ಣಯ್ಯರ ಸ್ನೇಹಿತರಲ್ಲೊಬ್ಬರಾದ ವಿ ಗೋಪಾಲಸ್ವಾಮಿ ಅಯ್ಯಂಗಾರ್ಯರು ಕೃಷ್ಣಯ್ಯರನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಬೇಕೆಂದು ಆಲೋಚನೆ ಮಾಡಿದರು ಗೋಪಾಲಸ್ವಾಮಿ ಅಯ್ಯಂಗಾರ್ಯರು ಮೈಸೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾಗಿದ್ದರು ಬಳಿಕ ಸೆಂಟ್ರಲ್ ಕಾಲೇಜಿನ ಗಣಿತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಇವರು ಪರಮ ನಿಸ್ಪೃಹರು ಆಚಾರಶೀಲರು ಕಾರ್ಯಾಧ್ಯಕ್ಷರು ಇವರು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದವರು ಇವರ ಪ್ರಯತ್ನದಿಂದ ಕೃಷ್ಣಯ್ಯರು ಬೆಂಗಳೂರಿಗೆ ಬಂದು ನ್ಯಾಷನಲ್ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದು ಜನರ ಗೌರವಗಳನ್ನು ಮತ್ತು ಹೆಚ್ಚಾಗಿ ಗಳಿಸಿಕೊಂಡರು ವಯಸು ಹೆಚ್ಚಿ ದೇಹದಲ್ಲಿ ಶಕ್ತಿ ಕುಗ್ಗಿದಾಗ ಅವರು ನ್ಯಾಷನಲ್ ಹೈಸ್ಕೂಲಿನಲ್ಲಿ ಉದ್ಯೋಗದಿಂದ ನಿವೃತ್ತರಾಗಿ ಕಲ್ಕತ್ತಾದಲ್ಲಿ ತಮ್ಮ ಮಗನ ಬಳಿ ಕಡೆಯವರೆಗೂ ಇದ್ದರು ಕಲ್ಕತ್ತಾದಲ್ಲಿದ್ದಾಗ ಕೃಷ್ಣಯ್ಯರ್ ಬೆಂಗಳೂರನ್ನು ಮರೆತಿರಲಿಲ್ಲ ಇಲ್ಲಿಯ ಮಿತ್ರರೊಡನೆ ಸತತ ಪತ್ರ ವ್ಯವಹಾರವನ್ನು ವರ್ಷ ಎರಡು ವರ್ಷಕ್ಕೊಮ್ಮೆ ಅವಕಾಶ ದೊರೆತಾಗ ಬೆಂಗಳೂರಿಗೆ ಬಂದು ಹಳೆಯ ಸ್ನೇಹಿತರನ್ನು ಕಂಡು ಸಂತೋಷ ಪಡಿಸುತ್ತಿದ್ದರು ಹರಕೆ ಸಂಸ್ಥೆಯ ವಿಷಯದಲ್ಲಿ ಅವರಿಗೆ ಅತಿಶಯವಾದ ಆಸಕ್ತಿ ಈ ಸಂಸ್ಥೆಯ ಮೊದಲನೆಯ ಅವತಾರಗಳಲ್ಲಿ ಸೇರಿದವರಲ್ಲವೇ ಅವರು ಇದಕ್ಕೆ ಪೀಠಿಕೆ ಕಟ್ಟಿದವರಲ್ಲಿ ಅವರೊಬ್ಬರು ಈ ಸಂಗತಿಯನ್ನು ಬೇರೆ ಕಡೆ ಪ್ರಸ್ತಾಪಿಸಿದೆ ಸಾವಿರದ ಒಂಬೈನೂರ ಅರವತ್ತೈದರ ಮೇ ತಿಂಗಳಲ್ಲಿ ಕೃಷ್ಣಯ್ಯರವರು ಗೋಖಲೆ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿಯ ಸಭಾಮಂದಿರ ಪುಸ್ತಕ ಭಂಡಾರ ಮೊದಲಾದ ಕಾರ್ಯ ಸಾಧನಗಳನ್ನು ಸಂತೋಷಪಟ್ಟರು ಅಲ್ಲಿ ಅವರನ್ನು ಕಾಣುವುದಕ್ಕಾಗಿ ಸ್ನೇಹಿತರು ವ್ಯವಸ್ಥೆ ಮಾಡಿದ್ದ ಸತ್ಕಾರೋಪಚಾರಗಳನ್ನು ಸ್ವೀಕರಿಸಿ ತಮ್ಮ ಸೂಚಿಸಿ ಹರಿಸಿದರು ಎಲ್ಲರೂ ತುಂಬಾ ಸಂತೋಷಪಟ್ಟೆವು ಕೃಷ್ಣಯ್ಯರು ಸರಳ ಸ್ವಭಾವದವರು ಅವರಲ್ಲಿ ಕೃತಿಮವಾಗಲಿ ಆಡಂಬರವಾಗಲಿ ಕೋಶವೂ ಒಳ್ಳೆಯದೆಂಬುದರಲ್ಲಿ ನೈಜವಾದ ಪ್ರತೀತಿ ಒಳ್ಳೆಯದನ್ನು ಮಾಡಬೇಕೆಂಬ ಶ್ರದ್ಧೆ ನಿರ್ಮಲವಾದ ಪ್ರತಿಫಲಾಪೇಕ್ಷೆಯಿಲ್ಲದ ಒಳ್ಳೆಯತನ ಅವರದು ಕ್ಷಾಮ ನಿವಾರಣೆ ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಕ್ಷಾಮ ಬಂದಿತ್ತು ಜನ ಬಹುಮಂದಿ ಅನೋದಕಗಳಿಗಾಗಿ ಪರದಾಡುತ್ತಿದ್ದರು ಕ್ಷಾಮ ನಿರಾವ ಮಹಾಜನ ಪ್ರಯತ್ನ ನಡೆಯಬೇಕೆಂದು ಕೃಷ್ಣಯ್ಯರು ನಾನು ಇನ್ನು ಒಬ್ಬಿಬ್ಬರು ಆಲೋಚನೆ ಮಾಡಿ ಆ ತರದು ದಿನ ಬಗೆಗೆ ಮಾತನಾಡುವುದಕ್ಕಾಗಿ ಒಂದು ಸಣ್ಣ ಸಭೆ ಸೇರಿದೆವು ಅದು ಕೃಷ್ಣಯ್ಯರ ಮನೆಯ ಮಹಾಡಿಯ ಮೇಲೆ ಆ ದಿನ ಕೃಷ್ಣಯ್ಯರ ಬಾವಂದಿರಾದ ಕೆಎ ಕೃಷ್ಣಸ್ವಾಮಿ ಅಯ್ಯರವರು ಬೆಂಗಳೂರಿಗೆ ಬಂದು ಕೃಷ್ಣಯ್ಯರ ಮನೆಯಲ್ಲಿ ಇಳಿದುಕೊಂಡಿದ್ದರು ಕೃಷ್ಣಸ್ವಾಮಿ ಅಯ್ಯರವರು ಆಗ ಚಿಕ್ಕಬಳ್ಳಾಪುರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ನಾಗೇಶ್ವರ ಅಯ್ಯರವರು ಆ ದಿನ ನಮ್ಮ ಸಭೆಗೆ ಬಂದಿದ್ದರು ಆಗ ಅವರು ಮದ್ರಾಸಿನಲ್ಲಿ ಬಿಎಲ್ ಪರೀಕ್ಷೆಯ ಸಮಾಪನ ಭಾಗದಲ್ಲಿದ್ದರು ಮದ್ರಾಸಿನಿಂದ ಮಧುಗಿರಿಗೆ ಹೋಗತಕ್ಕವರಾಗಿ ಮಾರ್ಗವಶಾತ್ ಬೆಂಗಳೂರಿನಲ್ಲಿ ಒಂದು ದಿನ ತಂದಿದರು ನನಗೆ ನಾಗೇಶ್ವರಯ್ಯರವರ ಪ್ರಥಮ ಪರಿಚಯವಾದದ್ದು ಅಲ್ಲಿ ಆ ದಿನ ಕ್ಷಾಮ ನಿವಾರಣಾ ಸಭೆಯ ನಮ್ಮ ಮಾತುಕತೆ ಮುಗಿಯುವ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಕೃಷ್ಣಸ್ವಾಮಿ ಅಯ್ಯರವರು ನಮ್ಮನ್ನು ಕುರಿತು ನಗುತ್ತಾ ಹೇಳಿದರು ಏನಪ್ಪಾ ಹೀಗೇನೆ ಕ್ಷಾಮ ಮಾಡುವುದು ಮಾತು ಬೆಳೆದ ಕಡೆ ಕೈ ತೋರಿಸಿ ನಿನಗಿರುವ ಕ್ಷಾಮವನ್ನು ನಿವಾರಣೆ ಮಾಡಿಕೊಳ್ಳಯ್ಯ ದೇಶದ ಕ್ಷಾಮ ನಿವಾರಣೆ ನಿಮ್ಮಂತವರ ಕೈಯಲ್ಲಾದಿದೆ ಅದಕ್ಕೆ ಎಷ್ಟು ಹಣ ಎಷ್ಟು ಜನ ಬೇಕು ನಾನು ಕರ್ಮಣಿಯೇ ವಾದಿಕಾರಸ್ಥೆ ವಾಕ್ಯವನ್ನು ಹೇಳಿ ವಾದದಲ್ಲಿ ಗೆದ್ದೆನೆಂದುಕೊಂಡೆ ಕೃಷ್ಣಸ್ವಾಮಿ ಅಯ್ಯರವರು ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೀಯೋ ಎಂದರು ಕರ್ಮಣಿ ಎಂದರೆ ಯಾವ ಕರ್ಮ ಕ್ಷಾಮ ನಿವಾರಣಾ ಕರ್ಮವನ್ನು ನಿನಗೆ ನಿಯಮಿಸಿದವರು ಯಾರು ಆ ನೀನು ಅಧಿಕಾರಿಯೋ ಹೀಗೆ ವಾದ ತೆಗೆದರು ನಾನು ಬುದ್ಧಿ ತಂದುಕೊಂಡೆ ಕೃಷ್ಣಸ್ವಾಮಿ ಅಯ್ಯರಿಗೂ ನನಗೂ ಆ ಹಿಂದೆಯ ಪ್ರಶ್ಚಯವಿಟ್ಟು ಆ ಕಥೆಯನ್ನು ಬೇರೆ ಕಡೆ ಹೇಳಿದ್ದೇನೆ ಅವರು ಎಂತ ಪ್ರಾಮಾಣಿಕರೆಂಬುದಕ್ಕೆ ಈಗ ಹೇಳಿದ್ದು ನಿದರ್ಶನ ತಪ್ಪನ್ನು ತಿಳಿದಬೇಕು ಆದರೆ ಸ್ನೇಹದ ರೀತಿಯಲ್ಲಿ ಪ್ರೀತಿಯ ಧ್ವನಿಯಿಂದ ತಿದ್ದಬೇಕು ಇದು ಅವರ ದಾರಿ ಕೃಷ್ಣಸ್ವಾಮಿ ಅಯ್ಯರವರಿಗೆ ಕೃಷ್ಣಯ್ಯರಲ್ಲಿ ಅತ್ಯಂತ ಪ್ರೇಮ ಒಂದು ಅಪಘಾತ ಸಾವಿರದ ಒಂಬೈನೂರ ಹದ್ನಾಲ್ಕು ಒಂದು ವಿಶೇಷ ಸಂಗತಿ ನಡೆಯಿತು ಕೃಷ್ಣಯ್ಯರ ಮನೆ ಮೂರು ಭಾಗಗಳದ್ದೆಂದು ಹೇಳಿದ್ದೇನಷ್ಟೇ ಅದರಲ್ಲಿ ಮೂರನೆಯ ಭಾಗ ಚಿಕ್ಕಪೇಟೆಗೆ ದಕ್ಷಿಣದ ಕಡೆಯ ಪ್ಯಾರ್ಲ ರಸ್ತೆಗೆ ಸೇರಿಕೊಂಡಿತ್ತು ಆ ಭಾಗದಲ್ಲಿ ಅಡ್ವೊಕೇಟ್ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ಯರು ವಾಸ ಮಾಡುತ್ತಿದ್ದರು ಒಂದು ದಿನ ಸಂಜೆ ಐದು ಗಂಟೆ ಶ್ರೀನಿವಾಸ ಹೆಂಗಾರಿಯರ ಬಾರಿಯ ಅರಿಶಿನ ಕುಂಕುಮಕ್ಕಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದರು ಮನೆಯಲ್ಲಿದ್ದವರು ಶ್ರೀನಿವಾಸ ಹೆಂಗಾರಿಯೊಬ್ಬರೇ ಆಗವರಿಗೆ ತೋಚಿತು ಅಟ್ಟದ ಮೇಲೆ ತಿಂಡಿ ಮಾಡುತ್ತಿದ್ದಾಳೆ ಅದನ್ನು ಧಾರಾಳವಾಗಿ ಸೇವಿಸುವುದಕ್ಕೆ ಇದು ಸರಿಯಾದ ಕಾಲ ಎಂದು ಈ ಯೋಚನೆ ಮಾಡಿ ಅಟ್ಟಕ್ಕೆ ಏಣಿ ಹಾಕಿ ಒಂದೆರಡು ಮೆಟ್ಟಳು ಹತ್ತಿದ ಹತ್ತಿದೆ ನೆಲವು ವಜ್ರಗಾರೆ ಮಾಡಿ ಬಹು ನಯವಾಗಿತ್ತು ಏಳಿ ಏಣಿ ಜಾರಿ ನಮ್ಮ ಶ್ರೀನಿವಾಸ ಹೆಂಗಾರಿ ನೆಲಕ್ಕೆ ಬಿದ್ದ ಅಂಗಾತಾಗಿ ಅಂಗಾತನಾಗಿ ಇದರ ಶಬ್ದ ಮನೆಯವರಿಗೆ ಎರಡನೆಯ ಭಾಗ ಕೇಳಿಸಿ ಗಾವರಿ ಪಟ್ಟು ನೋಡಿದರು ತಲೆಯೊಡೆದು ರಕ್ತ ಬರುತ್ತಿದ್ದುದು ಕಾಣಿಸಿತು ಅವರು ಮೊದಲನೆಯ ಭಾಗದಲ್ಲಿದ್ದ ಕೃಷ್ಣಯರಿಗೆ ವರ್ತಮಾನ ತಿಳಿಸಿದರು ನಾನೂ ಅಲ್ಲಿದ್ದೆ ಎಲ್ಲರೂ ಓಡಿಬಂದವು ಶ್ರೀನಿವಾಸ ಹೆಂಗಾರಿಯರ ಪತ್ನಿಯನ್ನು ಕರೆಸಿದ್ದವು ಡಾಕ್ಟರ್ ಗುಂಡಣ್ಣನವರಿಗೆ ಹೇಳಿ ಕರೆಸಿದವು ಅವರು ನೋಡಿ ಈಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸತಕ್ಕದ್ದು ಎಂದರು ಅದರಂತೆ ಮಾಡಿದವು ಆಸ್ಪತ್ರೆಯಲ್ಲಿ ಸುಮಾರು ಎರಡು ತಿಂಗಳಿದ್ದ ಬಳಿಕ ಗಾಯವಾಸಿಯಾಗಿ ಶ್ರೀನಿವಾಸ ಹೆಂಗಾರಿಯರು ಮನೆಗೆ ಬಂದರು ಆಗ ಡಾಕ್ಟರ್ಗಳು ಹೇಳಿದ್ದು ಜೀವ ಉಳಿತು ಆದರೆ ತಲೆಯ ಭಾಗದಲ್ಲಿ ಮೆದುಳಿನ ಸಮೀಪದಲ್ಲಿ ಪೆಟ್ಟಾದದ್ದರಿಂದ ಇವರಿಗೆ ಮನಸ್ಸು ಸಮಾಧಾನವಾಗುವಂತೆ ನೀವೆಲ್ಲ ನೋಡಿಕೊಳ್ಳಬೇಕು ಆಸನಿಗೆ ಯಾವುದೂ ಅತಿಯಾಗಬಾರದು ಕೋಪ ಚಿಂತೆ ಸಂತೋಷ ಯಾವುದೋ ಮಿತಿ ಮೀರದಂತೆ ಯಾವಾಗಲೂ ಈತನನ್ನು ಸಮಚಿತ್ತದಲ್ಲಿರಬೇಕು ಎಂದು ಶ್ರೀನಿವಾಸ ಅಂಗಾರ್ಯರು ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ಆತನನ್ನು ಬಡ ಹುಟ್ಟಿದವನಂತೆ ಕಾಪಾಡಿದವರು ಕೃಷ್ಣಯ್ಯ ಧರ್ಮ ಕಾರ್ಯಗಳು ಸಾವಿರದ ಒಂಬೈನೂರ ಹದಿನಾರು ನಾವು ಗೋಖಲೆ ಎಜುಕೇಶನಲ್ ರೀಗ್ ಸಂಸ್ಥೆಯನ್ನು ಸ್ಥಾಪಿಸಿದೆವು ಒಂದು ನೈಟ್ ಸ್ಕೂಲ್ ಅನ್ನು ಕೃಷಿ ರಸ್ತೆಯ ಹತ್ತಿರ ಕಾರ್ಮಿಕರ ಪ್ರಯೋಜನಕ್ಕಾಗಿ ನಡೆಸುತ್ತಿದ್ದೆವು ಯುವಳಿಗೆ ಹಬ್ಬದ ದಿನಗಳಲ್ಲಿ ಮಾಗಡಿ ಆಸ್ಪತ್ರೆಗಳ ರೋಗಿ ಜನರಿಗೆ ಭಕ್ಷ್ಯ ಹಣ್ಣುಗಳನ್ನು ಬಟ್ಟೆ ಬಳೆಗಳನ್ನು ಈ ಧರ್ಮ ಕಾರ್ಯಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದವರು ಕೃಷ್ಣಯ್ಯರ್ ಕೃಷ್ಣಯರಿಗೆ ಸಂಸ್ಕೃತದಲ್ಲಿ ತುಂಬಾ ಅಭಿಮಾನ ವಿದ್ವಾನ್ ಶ್ರೀನಿವಾಸ ತಾತ ದೇಶಿಕರು ವಿದ್ವಾನ್ ದೇವನಗೊಂದಿ ನಾರಾಯಣ ಮೊದಲಾದ ಪಂಡಿತರನ್ನು ಪ್ರೋತ್ಸಾಹಿಸುತ್ತಿದ್ದರು ಅವರಲ್ಲಿ ಕಾವ್ಯಪಾಠ ಶಾಸ್ತ್ರ ಪಾಠ ಮಾಡಿಕೊಳ್ಳಬೇಕೆಂದು ಆಶೆ ಆದರೆ ಅವರಿಗಿದ್ದ ಉದ್ಯೋಗ ಬಾಹುಲ್ಯದಲ್ಲಿ ಪಾಠಕ್ಕೆ ಕಾಲ ಸಿಕ್ಕಲಿಲ್ಲ ನಾನು ಯುವ ಬಳಸುತ್ತಿರುವ ಕಾಳಿದಾಸನ ಶಾಪಿಂಗ್ ತಲ ನಾಟಕದ ಪುಸ್ತಕ ಕೃಷ್ಣಯ್ಯರು ನನಗೆ ಕೊಟ್ಟದ್ದು ಅವರು ಬಿಎ ತರಗತಿಯಲ್ಲಿ ಅದನ್ನು ವ್ಯಾಸಂಗ ಮಾಡಿದ್ದರಂತೆ ಕೃಷ್ಣಯ್ಯರು ಅವರ ಸ್ನೇಹಿತರು ಕೆಲವರು ಸೇರಿ ಸನ್ಮಿತ್ರ ಮಂಡಳಿ ಎಂಬ ಸಂಘವೊಂದನ್ನು ಸ್ಥಾಪಿಸಿಕೊಂಡಿದ್ದರು ಆ ಮಂಡಳಿಯ ಒಂದು ಗ್ರಂಥ ಭಂಡಾರವನ್ನು ಅಹ್ ಸೇರಿಸಂತೆ ಅದಕ್ಕೆ ಸೇರಿದ ಒಂದೆರಡು ಪುಸ್ತಕಗಳು ನನ್ನ ಕೈಗೆ ಬಂದು ಈಗ ಅವು ಸಂಸ್ಥೆಯ ಗ್ರಂಥ ಭಂಡಾರದಲ್ಲಿವೆ ದಾದಾಬಾಯಿ ನವರೋಜಿ ರಮೇಶ ಚಂದ್ರ ಸರ್ ವಿಲಿಯಂ ಡಿಗ್ಬಿ ಮೊದಲಾದವರ ಗ್ರಂಥಗಳೆಂದು ಜ್ಞಾಪಕ ಕೃಷ್ಣಯ್ಯರ್ ಅವರು ಕರುಣಾಳು ಅವರ ಮನೆಯಲ್ಲಿ ಹತ್ತಾರು ಮಂದಿ ಅಂದ ತಿಂದು ಬೆಳೆದರು ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಕೃಷ್ಣಯ್ಯರು ವಸತಿ ಸಹಾಯ ವಸ್ತ್ರ ಸಹಾಯ ದ್ರವ್ಯ ಸಹಾಯಗಳನ್ನು ಕೊಟ್ಟರು ಅವರಿಲ್ಲಿಗೆ ಸಹಾಯಾರ್ಥಿಯಾಗಿ ಬಂದವನು ನಿರಾಶನಾಗಿ ಹಿಂದಿರುಗಿದ್ದೇ ಇಲ್ಲ ಕೃಷ್ಣಯ್ಯರು ಪರಿಶುದ್ಧರು ಯಾವ ವಿಧವಾದ ಕೊಡಕ್ಕೂ ಸೋಂಕಿಲ್ಲದವರ ಸೋಂಕಿದವರಲ್ಲ